ಿಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ್ಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಮೊದಲಿಗೆ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ಅದನ್ನು ನೋಡಿದ್ದೇವೆ ಬಳಿಕ ಎರಡನೇದಾದ ರುದ್ರಸಮಿತಿಯಲ್ಲಿ ಸೃಷ್ಟಿಖಂಡವನ್ನು ನೋಡಿದ್ದೇವೆ ಮೊದಲನೇದು ಎರಡನೇ ಖಂಡ ಸಮಿತಿಯಾದ ರುದ್ರ ಸಮಿತಿಯಲ್ಲಿ ಎರಡನೇ ಖಂಡ ಸತಿ ಸತೀದೇವಿಯ ಚರಿತ್ರೆ ಅದರಲ್ಲಿ ಈಗ ಹದಿನೇಳನೇ ಅಧ್ಯಾಯವನ್ನು ನೋಡೋಣ ಶ್ರೀಹಿ ಓಂ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ಸಪ್ತದಶೋಧ್ಯಾ ಬ್ರಹ್ಮೋವಾ ಬ್ರಹ್ಮ ಉವಾಚ ಬ್ರಹ್ಮೋವಾಧಿ ಬ್ರಹ್ಮನು ಹೇಳಿದನು ಇತ್ಯುಕ್ತ ಸರ್ವೇವೈಶ್ಚ ಕೃತ ಶಂಭೋರ್ನು ತಿರ ಶಿವಚ ಸಾವರಂ ಪ್ರಾಪ್ತ ಶೃಣು ಹ್ಯಾತರ ತೋ ಮುನಿ ಎಲೆ ನಾರದನೆ ಹೀಗೆ ನಾವೆಲ್ಲರೂ ದೇವತೆಗಳು ಶಂಕರನನ್ನು ಪ್ರಾರ್ಥಿಸಿ ನಮಸ್ಕರಿಸಲು ಆ ಸತೀದೇವಿಯ ಬಳಿಗೆ ಹೋಗಿ ಅವಳಿಗೆ ವರವನ್ನು ಅನುಗ್ರಹಿಸಿದ ಶಿವಾಚ ಸಾ ವರಂ ಪ್ರಾಪ್ತ ಅವಳು ಸತೀದೇವಿಯು ವರವನ್ನು ಪಡೆದಳು ಈ ವಿಷಯವನ್ನು ವಿಸ್ತಾರವಾಗಿ ಹೇಳ್ತೇನೆ ಹೇ ಹೇಗೆ ಅಂತೇಳಿ ಕೇಳು ಅಂತೇಳಿ ಪ್ರಾಪ್ತ ಶೃಣುಹಿ ಆಧರತಃ ಮುನೇ ಅಯ್ಯ ಮುನಿಯೇ ಅಂತೇಳಿ ಬ್ರಹ್ಮ ಹೇಳ್ತಾನೆ ನಾರದನಿಗೆ ಅಥೋ ಸತೀ ಪುನಃ ಶುಕ್ಲ ಪಕ್ಷೇಷ್ಟಮ್ಯಾಪೋಷಿತ ಆಶ್ವಿ ಮಾಸಿ ಸರ್ವೇಶ್ ಪೂಜೆಯ ಮಾಸಭಕ್ತಿ ಮುಂದೆ ಆಸತಿ ಸತೀದೇವಿ ಗುಣ ಆಶ್ವೇಯ ಶುಕ್ಲ ಅಷ್ಟಮಿಯಲ್ಲಿ ಉಪವಾಸವಿದ್ದು ದೇವದೇವನಾದ ಶಿವನನ್ನು ಭಕ್ತಿಯಿಂದ ಆರಾಧಿಸಿದಳು ಇತಿ ನಂದಾವ್ರತೆ ಪೂರ್ಣೆ ನವಮ್ಯಾಂ ದಿನ ಆಗುತ್ತ ತಸಸ್ತು ಧ್ಯನಮಗ್ನ ಪ್ರತ್ಯಕ್ಷರ ಹೀಗೆ ನಂದಾವ್ರತವು ಪೂರ್ಣವಾಗಲು ನವಮಿಯ ದಿವಸ ಅಷ್ಟಮಿ ನವಮಿ ಮರದಿವಸ ಅಷ್ಟಮಿ ಮಾರು ದಿವಸ ಪ್ರಾತಃ ಕಾಲದಲ್ಲಿ ಸತೀ ದೇವಿಯು ಧ್ಯಾನ ಮುಗ್ರಣ ಶಿವನು ಅವಳೆದುರಿಗೆ ಪ್ರತ್ಯಕ್ಷನಾದ ಸರ್ವಾಂಗಸುಂದರೋ ಗೌರಃ ಪಂಚವಕ್ತೋಚನಃ ಚಂದ್ರಭಾಲ ಪ್ರಸನ್ನಾತ್ಮ ಶಿತಿ ಕಂಠಶ್ಚತುರ್ಭುಜ ಹೋ ತ್ರಿಶೂಲ ಬ್ರಹ್ಮಕ ಬ್ರಹ್ಮಕರಾಭಯದೃಗ್ಭಸ್ಮಾಸ್ವರ ಹೋ स्वर्धुनिया विलसचीर्षांग मनोहर त्रिशूलब्रह्मकराभयदृभ स्वर्धुनिया विलसचीर्ष सक सकलांगमनोह महालवावण्य च कोटिचंद्रसमान कॉटिस्वरसम का स्त्री प्रिया कृति ಆ ಶಿವನು ಸರ್ವಾಂಗ ಸುಂದರನಾಗಿದ್ದ ಅವಾಗ ಪ್ರತ್ಯಕ್ಷಣಂತಹ ರೂಪ ಸರ್ವಾಂಗ ಸುಂದರೋ ಗೌರವ ಸುವರ್ಣದಂತೆ ಹೊಳೆಯುವ ಗೌರವರ್ಣದ ಶರೀರ ಕಾಂತಿಯಿಂದ ಮಿಂಚುತ್ತಿದ್ದ ಬೆಳಗುತ್ತಾ ಇದ್ದ ಪಂಚಭಕ್ತಃ ಐದು ಮುಖಗಳು ಸದ್ಯೋಜಾತ ವಾಮದೇವ್ ಅಘೋರ ಈಶಾನ ತತ್ಪುರುಷ ಏನತಕ್ಕಂಥ ಐದು ಮುಖಗಳು ತ್ರಿಲೋಚನ ಮೂರು ಕಣ್ಣುಗಳು ಚಂದ್ರ ಸೂರ್ಯ ಅಗ್ನಿ ನೇತ್ರಗಳು ಇಡ ಪಿಂಗಳ ಸುಷುಮ್ನ ತುಲ್ಯವಾಗಿರ್ತಕ್ಕಂಥ ಸಮಾನವಾದಂತಹ ಪ್ರತೀಕವಾದಂತಹ ಸತ್ವರಜತಮ ರಜಸ್ತ ರಜ ಸತ್ವ ತಮ ಈ ರೀತಿಯಾದಂಥ ಮೂರು ಗುಣಗಳ ಪ್ರತೀಕವಾದಂತಹ ಮೂರು ಕಣ್ಣುಗಳು ಸೃಷ್ಟಿ ಸ್ಥಿತಿ ಲಯ್ ಚಂದ್ರ ಸೂರ್ಯ ಅಗ್ನಿ ಈ ಒಂದು ಮೂರು ಪ್ರತೀಕಗಳು ಮೂರು ಕಣ್ಣುಗಳು ಆಮೇಲೆ ಚಂದ್ರಬಾಲ ಲಾ ಲಲಾಟದಲ್ಲಿ ಹಣೆಯಲ್ಲಿ ಚಂದ್ರ ಕಲೆಯು ಪ್ರಕಾಶಿಸ್ತಾ ಇತ್ತು ಅಂತಹ ಹಣೆ ಉಳ್ಳವನಾಗಿದ್ದ ಪ್ರಸನ್ನಾತ್ಮ ಅತ್ಯಂತ ಶಾಂತ ಮುಖಮುದ್ರೆಯಿಂದ ಒಪ್ಪ ಒಪ್ಪುತ್ತಿದ್ದ ಶಿತಿ ಕಂಠ ಅವನ ನೀಲಿ ನೀಲವರ್ಣದ್ದಾಗಿತ್ತು ಚತುರ್ಭುಜ ನಾಲ್ಕು ಬಾಹುಗಳಲ್ಲಿ ನಾಲ್ಕು ಬಾಹುಗಳುಳ್ಳವನಾಗಿದ್ದ ಆ ನಾಲ್ಕು ಬಾಹುಗಳಲ್ಲಿ ಕೂಡ ತ್ರಿಶೂಲ ಬ್ರಹ್ಮಕ ವರ ಅಭಯ ದೃಕ್ ಅಂದರೆ ತ್ರಿಶೂಲ ಬ್ರಹ್ಮಕ ವರದ ಮುದ್ರೆ ಮತ್ತು ಅಭಯ ಮುದ್ರೆಗಳನ್ನು ಧರಿಸಿದ್ದ ಭಸ್ಮ ಭಾಸ್ವರ ಭಸ್ಮವನ್ನು ಶರೀರದಲ್ಲಿ ಲೇಪಿಸಿ ಬೆಳಗುತ್ತಾ ಇದ್ದ ಸ್ವರ್ಧುನ್ಯಾ ವಿಲಸತ ಶಿರಸ್ಸಿನಲ್ಲಿ ಸ್ವರ್ಧುನಿ ಅಂದರೆ ನದಿ ಯಾವುದು ಸ್ವರ್ಗಂಗೆ ಗಂಗಾ ನದಿ ಶಿರಸ್ಸಿನಲ್ಲಿ ದೇವಗಂಗೆಯು ಪ್ರಕಾಶಿಸ್ತಾ ಇದ್ಲು ಸ್ವರ್ಧುನ್ಯಾ ವಿಲಸತ್ ಶೀರ್ಷ ಅಂತಹ ಗ ಸ್ವರ್ಗಂಗೆಯಿಂದ ವಿಳಾಸ ಮಾಡಲ್ಪಡ್ತಾ ಇರ್ತಕ್ಕಂತಹ ಸಕಲಾಂಗ ಮನೋಹರ ತುಂಬಾ ಲಾವಣ್ಯಮಯನಾಗಿ ಕೋಟಿ ಚಂದ್ರರಂತೆ ಪ್ರಕಾಶಿಸುತ್ತಾ ಆನಂದಮಯನಾಗಿದ್ದ ಆನಂದದಾಯಕನಾಗಿದ್ದ ಮಹಾಲಾವಣ್ಯಧಾಮಚ ಕೋಟಿ ಚಂದ್ರ ಸಮಾನನಃ ಸಕಲಾಂಗ ಮನೋಹರನಾಗಿದ್ದ ಸರ್ವಾಂಗ ಸುಂದರನಾಗಿದ್ದ ಕೋಟಿ ಸ್ಮರ ಸಮಾಕಾಂತಿ ಅವನು ಕೋಟಿ ಮನ್ಮಥರಂತೆ ತೋರ್ತಾ ಇದ್ದ ಸುಂದರನಾಗಿದ್ದು ಸ್ತ್ರೀ ಪ್ರಿಯಾಕೃತಿ ಸರ್ವಥಾ ಸ್ತ್ರೀ ಪ್ರಿಯಾಕೃತಿ ಕಾಮಿನಿಯರಿಗೆ ಸರ್ವ ಇಷ್ಟವಾದ ಆಕಾರ ಉಳುವನಾಗಿದ್ದ ಪ್ರತ್ಯಕ್ಷತೋ ಹರಂ ವೀಕ್ಷ್ಯ ಸತಿ ಸೇ ಸತಿ ಸೇ ದೃಗ್ವಿಧಂ ಪ್ರಭುಂ ಸತಿ ಸಾ ಈದೃಕ್ ವಿಧಂ ಪ್ರಭುಂ ಸಾ ಈದೃಕ್ ಸೇ ದೃಕ್ ಅಂದರಲ್ಲಿ ಗುಣಸಂಧಿ ಆಯಿತು ಈ ವಿಧಂ ಈ ವಿಧಂ ಜಸ್ತು ಸಂಧಿ ಆಯಿತು ಖಕಾರಕ್ಕೆ ಖಕಾರ ವಂದೇ ಚರಣಮೂತ ಸುಲಜ್ಜಾವನ ತಾವನ ಆದರೆ ಈ ರೀತಿಯಾಗಿ ಪ್ರತ್ಯಕ್ಷಣದ ಜಗದೊಡೆಯ ಶಂಕರನನ್ನು ನೋಡಿ ಸತೀದೇವಿಯು ಲಜ್ಜೆಯಿಂದ ಮುಖವನ್ನು ಬಗ್ಗಿಸಿ ಆ ಶಿವನ ಪಾದಗಳನ್ನು ನಮಸ್ಕರಿಸಿದಳು ಸುಲಜ್ಜ ಅವನತ ವದನ ಅಂತೇಳಿ ಹ್ಞೂ ಅಥ ಪ್ರಾಹ ಮಹಾದೇವಸೀ ತವ್ರತಧಾನೀಂ ದಾಂಚನ್ನಿ ಭಾರ್ಯರ್ಥ ತಪಶ್ಚರ್ಯಫಲಪ್ರದಃ ಬಳಿಕ ಮಹಾದೇವನ ತಪಸ್ ಮಹಾತಪಸ್ಸನ್ನ ಆಚರಿಸ್ತಾ ಇರ್ತಕ್ಕಂಥ ಸತೀದೇವಿನ ಕುರಿತು ತಾನ ಅವಳನ್ನು ಮದುವೆ ಆಗಲಿ ಚಿಹಿ ಉಳ್ಳವನಾದರೂ ಅವಳು ತಪಸ್ಸಿಗೆ ಫಲವನ್ನು ಕೊಡುವ ಉದ್ದೇಶದಿಂದ ಹೀಗೆ ಹೇಳ್ತಾ ಹೇಳ್ತಾನೆ ಮಹಾದೇವ ಉಚ ದಕ್ಷ ನಂದಿನಿ ಪ್ರೀತೇ ನಾನಸು ವ್ರತೆ ವರಂ ವಯಸಂದಾಸಿಮತ ಭೇತ್ ಮಹಾದೇವ ಹೇಳ್ತಾನೆ ಮಹಾತಪಸ್ವಿಯು ದಕ್ಷಪುತ್ರಿಯೂ ಆದ ಎಲ್ಲವು ಸತಿಯೇ ನಿನ್ನ ಈ ವ್ರತಗಳಿಂದ ಸುಪ್ರೀತನಾಗಿದ್ದೇನೆ ನಿನಗೆ ಬೇಕಾದ ವರವನ್ನು ಕೇಳು ಕೊಡ್ತೇನೆ ಅಂತೇಳಿ ಹೇಳಿದೆ ಬ್ರಹ್ಮೋ ವಾಚ ಜಾನನ್ನ ತದ್ಭಾಮಂ ಮಹಾದೇವೋ ಜಗತ್ಪತಿ ಜಗ ವರಂಣೀಶ್ವೇತಿ ತದ್ವಾಕ್ಯಶ್ರವಣೇಚ್ಛಯ ಜಗತ್ಪ್ರಭಾ ಮಹಾದೇವನು ಆ ಸತಿಯ ಅಭಿಪ್ರಾಯವನ್ನು ತಿಳಿದುವವನಾಗಿದ್ದರೂ ಅವಳ ಇಂಪಾದ ವಾಕ್ಯವನ್ನು ಕೇಳುವ ವರವನ್ನು ಕೇಳಿಕೋ ಅಂತ ಹೇಳಿ ಅವಳು ಬಾಯಿಂದಲೇ ಕೇಳೋಗಬೇಕು ಅಂತ ಹೇಳಿ ಸಾಪಾವಶಾ ಯುಕ್ತ ವಕ್ತೂನ್ನೋ ಹೃದಯತ್ಸ್ಥಿ ಶಶಾಕಾತ್ವಭೀಷ್ಟು ಯತ್ತಲ್ಲಜ್ಜಾಚ್ಛಾ ಪುನಃ ಆಗ ಆ ಸತೀದೆಯೂ ಸಹ ಲಜ್ಜಗೊಂಡವಳಾಗಿ ತನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಲಾರದೆ ಲಜ್ಜೆಯಿಂದ ಮಾತ್ರ ನದಿ ಸುಮ್ಮನೆ ಇದ್ರಂತೆ ಪ್ರೇಮಗ್ನಾಭವತ್ಸಾ ಅತಿ ಶಿವವಚಃಃ ಪ್ರಿಯಂ ತಜ್ಞಾತ್ಮ ಸುಪ್ರಸನ್ನೋ ಭೂಚ್ಛಂಕರೋ ಭಕ್ತವತ್ಸಲ ಆ ಸತಿಯು ಶಿವನ ಪ್ರಿಯವಾದ ಮಾತುಗಳನ್ನು ಕೇಳಿ ಪ್ರೇಮಮಯಳಾಗಿ ಬಿಟ್ಟಳು ಇದನ್ನು ತಿಳಿದು ಭಕ್ತ ವತ್ಸನ್ನಾದ ಶಂಕರನು ಮತ್ತು ಪ್ರಸನ್ನಾದನು ವರಂ ರೂಹಿ ವರಂ ರೂಹಿ ಪ್ರಾಹೇತಿ ಸಹ ಪುನರ್ಧೃತ ಸತೀ ಭಕ್ತಿವಶಃ ಶಂಭುರಂತರ್ಯಾಮೀ ಸತಾಂಗತಿ ಸತ್ಪುರುಷರಿಗೆ ಸದ್ಗತಿಯನ್ನು ಕೊಡುವನು ಅಂತರ್ಯಾಮಿಯು ಆದ ಶಿವನು ಸತೀದೇವಿಯ ಭಕ್ತಿಗೆ ತುಂಬ ಮೆಚ್ಚಿ ವರವನ್ನು ಕೇಳಿಕೋ ವರವನ್ನು ಕೇಳಿಕೋ ಅಂತೇಳಿ ಪುನಃ ಪುನಃ ಹೇಳ್ತಾನೆ ಅಥತ್ರ ಸ್ವಾಂ ಸಂಧಾಯ ಯದಾ ಪ್ರಾಹರಂ ಸತಿ ಯಥೇಷ್ಟ ದೇಹಿ ವರದ ವರಮಿತ್ಯವಾರಕ ಸತೀದೇವಿ ತನ್ನ ಲಜ್ಜೆಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ವರದನಾದವು ದೇವನೇ ನಿನಗೆ ಯಾವುದು ಯುಕ್ತವಾಗುತ್ತಿರುವುದು ಆ ವರವನ್ನು ಅನುಗ್ರಹಿಸುವಂತೇಳಿ ಕೇಳ್ತಾಳೆ ನೋಡಿ ಯಾವ ರೀತಿ ಹೇಳ್ತಾಳೆ ಸತೀದೇವಿ ತದ್ಯಸವಸಾನಮನೇಕ್ಷ್ಯ ವೃಷಧ್ವಜವ್ಯೆತಿ ಪ್ರಾಹ ತಾಂ ಭಕ್ತವತ್ಸಲಹೋ ಆಗ ಭಕ್ತವತ್ಸಲನಾದ ಶಂಕರನು ಸತೀದೇವಿಯ ವಾಕ್ಯವು ಮುಗಿದ್ರೊಳಗೆ ಎಲ್ಲೋ ಸತೀದೇವಿ ನೀನು ನನ್ನ ಭಾರ್ಯ ಯಾರು ಅಂತೇಳಿ ಹೇಳ್ತಾನೆ ಏತಕ್ಷತ್ವಜಸ್ತ ಸಾಭೀಷ್ಟಫಲಭಾವನ ತೂಷ್ಣೀಂ ತೌ ಪ್ರಮುತಾವರಂ ಪ್ರಾಪ್ಯ ಮನೋಗತಂ ಸತೀದೇವಿಯು ತನಗಿಷ್ಟವಾದಂತಹ ಈ ಶಿವನ ವಾಕ್ಯವನ್ನು ಕೇಳಿ ತುಂಬ ಹರ್ಷಗೊಂಡು ಸುಮ್ಮನೇ ಕೆಲ ನಿಂತಳು ಸಕಾಮ ಹರಸ್ಯಾಗ್ರೇ ಅಕರೋನ್ ನಿಜಭಾಂಶ್ ಹಾವಾನ್ ಕಾಮವಿವರ್ಧನಾನ್ ಕಾಮವಿಕಾರವನ್ನು ಹೊಂದಿದ ಶಿವನ ಎದುರಿಗೆ ನಿಂತು ಸುಂದರವಾದ ಮಂದಹಾಸವುಳ್ಳ ಸತೀದೇವಿಯು ಕಾಮವಿಕಾರವನ್ನು ಹೆಚ್ಚಿಸುವಂತಹ ಹಾವಭಾವ ಅಂದರೆ ಶೃಂಗಾರ ಚೇಷ್ಟಿಗಳನ್ನು ಮಾಡಿದಳು ತಥೋಭಾವಾನ್ ಸಮಾದಾಯ ಶೃಂಗಾರಾಕ್ಷಸ ತಯೋಶ್ಚಿತ್ತೇವಿ ವೇಶಾಸುಕಲಾಹಾವಾಯೋದಿಂ ಶೃಂಗಾರ ರಸವು ತನ್ನ ಹಾವಭಾವ ಮತ್ತು ಕಲೆಗಳೊಡನೆ ಆಗ ಆ ಶಿವಪಾರ್ವತಿರ ಮನಸ್ಸಿನಲ್ಲಿ ಪ್ರವೇಶಿಸಿತು ತತ್ ಪ್ರವೇಶೋಕಲೀಲಾನುಸಾರಿ ಕಾಪ್ಯಭಿಷ್ಯ ತಯೋರಾಸೀತ್ ಚಿತ್ರ ಚಂದ್ರಸೋ ಯಥ ಶೃಂಗಾರಸು ಅವರ ಮನಸ್ಸಿನಲ್ಲಿ ಪ್ರವೇಶಿಸಿದೊಡನೆ ಲೋಕಸಾಮಾನ್ಯರಂತೆ ಶೃಂಗಾರಲೀಲನ್ನು ಪ್ರದರ್ಶಿಸುತ್ತಲಾಗಿರತಕ್ಕಂತಹ ಶಿವಪಾರ್ವತಿಯರು ಚಿತ್ರ ನಕ್ಷತ್ರದೊಡನೆ ಇರುವ ಚಂದ್ರನಂತೆ ಪ್ರಕಾಶಿಸಿದರು ಇಲೇ ದೇವರ್ಷಿಯೇ ನಾರದನೇ ಅಂತೇಳಿ ಬ್ರಹ್ಮ ಹೇಳ್ತಾ ಇದ್ದೇನೆ ರೇಜೇ ಸತಿಂ ಹರಂ ಸತ್ ರೇಜೇ ಸತಿ ಹರಂ ಪ್ರಾಪ್ಯ ಸ್ನಿಗ್ಧ ಭಿನ್ನಂಜನ ಪ್ರಭಾಚಂದ್ರಾಭ್ಯಾಸ್ರಲೇಖೇವ ಸ್ಫಟಿಕೋಜ್ವಲವರ್ಷ್ಮಣ ಸಾಂದ್ರವಾದ ಅಂಜನ ಖಂಡದಂತೆ ಕಪ್ಪಾದ ಶರೀರ ಕಾಂತಿಯುಳ್ಳ ಸತೀ ದೇವಿಯು ಶಿವನ ಬಳಿಯಲ್ಲಿ ಸ್ಫಟಿಕದಂತೆ ಶುಭ್ರವಾದ ಚಂದಕಾ ಕಾಂತಿಯುಳ್ಳ ಚಂದ್ರನ ಬಳಿಯಲ್ಲಿರುವ ನೀಲಮೇಘರೇಖೆಯಂತೆ ಪ್ರಕಾಶಿಸಿದಳು ಚಂದ್ರನ ಬಳಿಯಲ್ಲಿ ಇರತಕ್ಕಂಥ ನೀಲಮೇಘ ಯಾವ ರೀತಿ ಪ್ರಕಾಶಿಸೋ ಅದೇ ರೀತಿಯಲ್ಲಿ ಆ ಗೌರವ ಕರ್ಪೂರವರ್ಣದ ಶಿವನ ಬಳಿಯಲ್ಲಿ ಸಾಂದ್ರವಾದ ಅಂಜನ ಖಂಡದಂತೆ ಕಪ್ಪಾದ ಶರೀರಕಾಂತಿ ಸತೀದೇವಿ ಪ್ರಕಾಶಿಸಿದಳು ಅಥಸ ಹರಂ ದಾ ಕ್ಷಾಯಣೀ ಮುಹು ಸುಪ್ರಸನ್ನ ಕರೌ ವಧ್ವಾ ನತಕ ಭಕ್ತವತ್ಸಲಂಬಳಿಕಾ ಸತೀದೇವಿ ತುಂಬ ಹರ್ಷಗೊಂಡು ಕುರಿತು ಕೈಗಳನ್ನು ಜೋಡಿಸಿ ಕೈ ಮುಗಿದು ಬಗ್ಗೆ ನಿಂತು ಹೀಗೆ ಹೇಳಿದಳು ಸತ್ಯು ವಾಚ ಸತೀ ವಾಚ ಸತ್ಯು ವಾಚ ಎಂಟು ಸತಿಯು ಹೇಳಿದಳು ದೇವದೇವ ಮಹಾದೇವ ವಿವಾಹ ವಿಧಿ ನ ಪ್ರಭೋ ವಿತೃ ಗೋಚರೀಕೃತ್ಯ ಮಾಂಗ್ರಹಾಣ ಜಗತ್ಪತೇ ದೇವದೇವನು ಜಗದಳು ಏನು ಆದವೋ ಶಂಕರನೇ ನನ್ನ ತಂದೆಗೆ ತಿಳಿಸಿ ಅವನ ಅನುಮತಿಯನ್ನು ಪಡೆದು ನೀನು ನನ್ನನ್ನು ವಿವಾಹ ವಿಧಿಯಂತೆ ಮದುವೆಯಾಗುವ ಅಂತ ಹೇಳ್ತಾಳೆ ಬ್ರಹ್ಮೋವಾ ಸತೀ ವಚ್ರುತ್ವಾ ಮಹೇಶೋ ಭಕ್ತವತ್ಸಲ ತಥಾಸ್ತ್ವಿತಿ ವಚಪ್ರಾಹ ನಿರೀಕ್ಷ್ಯ ಪ್ರೇಮತಶ್ಚಾ ಬ್ರಹ್ಮ ಹೇಳ್ತಾನೆ ಎಲೈ ನಾರದ ಈ ರೀತಿಯಾದ ಸತೀದೇವಿಯ ಮಾತುಗಳನ್ನು ಕೇಳಿ ಶಿವನು ಪ್ರೇಮದಿಂದ ಅವಳನ್ನು ನೋಡಿ ಹಾಗೆಯೇ ಆಗಲಿ ಎಂದು ಅಂಗೀಕರಿಸಿದ ತಾ ಅಸ್ತು ಇ ದಾಕ್ಷಾಯಿಣ್ಯನ್ನ ಶಂಭು ವಿಜ್ಞಾಪ್ಯ ಭಕ್ತಿ ಪ್ರಾಪ್ತಾ ಮಾತುರಭ್ಯಾಶಮಗಾನ್ ಮೋಹ ಮುದನ್ ಸತೀದೇವಿ ಸಹ ಶಂಕರನನ್ನು ನಮಸ್ಕರಿಸಿ ಅವನ ಅಪ್ಪಣೆಯನ್ನು ಪಡೆದು ಸಂತೋಷದಿಂದಲೂ ವಿರಹ ದುಖಲೂ ತನ್ನ ತಾಯಿಯ ಬಳಿಗೆ ಬಂದಳು ಹರಪಿ ಹಿಮ ಉತ್ಪ್ರಸ್ಥಂ ಪ್ರಶ್ಯ ಚ ಶಿವನು ಸಹ ಹಿಮಾಲಯದ ತಪ್ಪದಲ್ಲಿರುವುದನ್ನು ಆಶ್ರಮಕ್ಕೆ ತರಳಿ ಸತೀದೇವ ವಿರಹದಿಂದ ದುಃಖಿತನಾಗಿ ತುಂಬ ಪ್ರಯಾಸದಿಂದ ಧ್ಯಾನ ನಿರತನಾದ ಕೃಷ್ಯಾನ ಕಷ್ಟದ ಧ್ಯಾನ ಅಂತೇಳಿ ಕಷ್ಟಪಟ್ಟು ಧ್ಯಾನ ನಿರತನಾದ ಅಂದರೆ ಅದೇ ಚಿಂತೆ ಮನಸ್ಸಿನಲ್ಲಿದ್ದ ಕಾರಣ ಧ್ಯಾನಕ್ಕೆ ಕಷ್ಟ ಆಯಿತು ಅಂತ ಸಮಾಧಾಯ ಮನಃ ಶಂಭುರ್ಲೌಕಿಕೀ ಗತಿಮಿತ ಚಿಂತೆಯಮ ಸದೇವ ಶ್ರೇ ಮನಸಾಧ್ವಜೋ ಬಳಿಕ ತನ್ನ ಮನಸ್ಸನ್ನು ಬಹು ಪ್ರಯತ್ನದಿಂದ ಸಮಾಧಾನ ಮಾಡಿಕೊಂಡು ಲೋಕಾಚಾರರೀತಿಯಾಗಿ ಆಗ ನನ್ನನ್ನು ಸ್ಮರಿಸಿದನು ಯಾರನ್ನು ಬ್ರಹ್ಮನನ್ನು ತಿತ್ಯಮಂ ಮಹೇಶ ತ್ರಿಶೂಲಿ ಪ್ರಾಶತ್ತೂರ್ಣ ಹರಸಿಧಿ ಪ್ರಚೋದಿ ಯಸೌ ಹಿಮೋತ್ಪಸ್ಥೆ ತದ್ವಿಗೀ ಹರಸ್ಥಿ ಸರಸ್ವತೀಯುತಸ್ತಃ ತತ್ರೈವ ಸಮುಪಸ್ಥಿತ ಎಲಯನಾರಾಧನೆ ಹೀಗೆ ಶಿವನು ನನ್ನನ್ನು ಸ್ಮರಿಸಲು ನಾನು ಅವನ ಕಾರ್ಯಸಿದ್ಧಿಗಾಗಿ ಹಾಕೂಡದೆ ವಿರಹಿಯಾದ ಆ ಶಿವನಿರುವ ಹಿಮಾಲಯದ ತಪ್ಪರಿಗೆ ಸರಸ್ವತೀ ದೇವಿಯರೊಡನೆ ಹೋದೆ ಸರಸ್ವತೀ ಯುತಮ್ಮಾಂಚದೇ ವರ್ಷೇ ವೀಕ್ಷಸ ಪ್ರಭು ಉತ್ಸುಕಃ ಪ್ರೇಮಬದ್ಧಚ್ಚ ಸತ್ಯ ಶಂಭ್ರುವಾಚ ಸರಸ್ವತಿಯೊಡನೆ ಬಂದಿರುವ ನನ್ನನ್ನು ನೋಡಿ ಆ ಸತೀ ದೇವಿಯಲ್ಲಿ ಪ್ರೇಮಯನಾದ ಶಿವನು ಉತ್ಸುಕತೆಯಿಂದ ನನ್ನನ್ನು ಕುರಿತು ಶಂಭುವಾಚ ಅಹಂ ಬ್ರಹ್ಮನ್ ಸ್ವಾತರ ಪರಿಗ್ರಹಕೃತ ಯತ್ ತದಾಸ್ವತ್ವೀತಿ ಸ್ವಾಥೇ ಪ್ರತಿಭಾತಿ ಮಮಾಧುನಾ ಶಂಕರ ಹೇಳ್ತಾನೆ ಅದೇ ಬ್ರಹ್ಮನೇ ಈಗ ನಾನು ತುಂಬ ಸ್ವಾರ್ಥಿಯಾಗಿದ್ದೇನೆ ಈಗ ನನಗಾಗಿ ನಾನು ಮದುವೆಯನ್ನು ಮಾಡಿಕೊಳ್ಳಿಕೊಳ್ಳಬೇಕೆಂದು ಇದ್ದೇನೆ ಇದಕ್ಕಿಂತಲೂ ಹೆಚ್ಚಿನ ಸ್ವಾರ್ಥ ಉಂಟೆ ಅಹಮಾರಾಧಿ ಸತ್ಯ ದಾಕ್ಷಾಯಣ್ಯಾಥ ಭಕ್ತಿ ತಸೋ ಮತ್ತೋ ದಕ್ಷಪುತ್ರಿಯಾದ ಸತೀದೇವಿಯು ಭಕ್ತಿಯಿಂದ ನಂದಾವ್ರತವನ್ನು ಆಚರಿಸಿ ನನ್ನನ್ನು ಆರಾಧಿಸಿದಳು ಅವಳಿಗೆ ಬೇಕಾ ಅಂತ ವರವನ್ನು ಕೊಟ್ಟಿದ್ದೇನೆ ಭರ್ತ ಭವೇತಿ ಜತಯ ಮತ್ತು ಬ್ರಹ್ಮನ್ವರೋ ವೃತಃ ಮಮೋಭಾರ್ಯ ಭವೇತ್ಯುಕ್ತಮಯಾ ತುಷ್ಟೇನ ಸರ್ವಥ ಆ ಸತೀದೇವಿಯು ನೀನೇ ನನ್ನ ಪತಿಯಾಗಿ ನನ್ನಿಂದ ವರವನ್ನು ಕೇಳಿದ್ದಾಳೆ ಸುಪ್ರಸನ್ನ ನಾನು ಸಹ ನೀನು ನನ್ನ ಪತ್ನಿಯಾಗು ಅಂತ ಹೇಳಿ ಹೇಳಿದ್ದೇನೆ ಅಥಾವದತ್ತದಾಮಂಸಾ ಸತೀ ದಾಕ್ಷಾಯಿಣಿ ತ್ವಿಧಿ ಪಿತೃಮೇ ಗೋಚರೀಕೃತ್ಯ ಮಾಂಗೃಹಾಣ ಜಗತ್ಪತೆ ಬಳಿಕ ಸತೀದೇವಿಯು ಓ ಜಗದು ನನ್ನ ತಂದೆಗೆ ತಿಳಿಸಿ ಅವನ ಅನುಮತಿಯನ್ನು ಪಡೆದು ನನ್ನನ್ನು ಮದುವೆ ಹೇಳಿದ್ದಾಳೆ ತದಪ್ಯಂಗೀಕೃತ ಬ್ರಹ್ಮನ್ಮಯ ತದ್ಭಕ್ತಿ ತುಷ್ಟಿ ಸಾಗತಾಭವನಂ ಮಾತು ಅಹಮತ್ರ ಆಗತೋ ವಿಧೇ ಅದೇ ಬ್ರಹ್ಮನೇ ಅವಳು ಭಕ್ತಿಗೆ ಸಂತುಷ್ಟನ ನಾನು ಅವಳು ಹೇಳಿದ ಹಾಗೆ ಒಪ್ಪಿಕೊಂಡು ಆ ಒಪ್ಪಿಕೊಂಡಾಗ ಆ ಸತೀದೇವಿಯು ತನ್ನ ತಾಯಿಯ ಬೆಳಿಗ್ಗೆ ತೆರಳಿದ್ದಾಳೆ ನಾನು ಕೂಡ ಇಲ್ಲಿಗೆ ಬಂದೆ ತಸ್ಮಾತ್ ಪಂಗ್ಚಭವನಂ ದಕ್ಷೆ ಮಮ ಶಾಸನಾ ತಾಂದಕ್ಷೋಪಿ ಯಥಾ ಕನ್ಯಾಂ ದೇ ರಂ ತಥಾವಧ ಆದ್ದರಿಂದ ಎಲೆ ಬ್ರಹ್ಮನೇ ನನ್ನ ಅಪ್ಪಣೆಯಂತೆ ನೀನೀಗ ಆ ದಕ್ಷ ಬ್ರಹ್ಮನ ಮನೆಗೆ ಹೋಗಿ ಅವನನ್ನು ಅವನು ತನ್ನ ಪುತ್ರಿಯನ್ನು ಜಾಗೃತಿಯಾಗಿ ನನಗೆ ಅಂದರೆ ಬೇಗನೆ ನನಗೆ ಮದುವೆ ಮಾಡಿಕೊಡುವಂತೆ ಹೇಳಬೇಕು ಅರಂ ಅಂತೇಳಿದರೆ ಇಯರ್ತಿ ಗತಿ ಅನೇನ ಅಂದರೆ ಬಹು ಬೇಗನೆ ಹೋಗುವಂಥದ್ದು ಅಂದರೆ ಶೀಘ್ರಂ ಅಂತೇಳಿ ಅರ್ಥ ಹಾಗೆ ದದ್ಯಾನ್ಮೇ ಅರಂ ತಥಾ ವದ ಕನ್ಯಾಂ ಅಂಥೇಳಿ ನನ್ನ ಬಹುಬೇಗನೆ ನನಗೆ ಕನ್ಯೆಯನ್ನು ಕೊಡಲಿ ಅಂಥೇಳಿ ಆರಂತ್ರ ಶೀಘ್ರಂ ಅಂತ ಹೇಳಿ ಆಮೇಲೆ ಸತಿ ವಿಯೋಗ ಭಂಗ ಭಂಗ ಸ್ಯಾಧ್ಯಥಾಮೇ ತ್ವ ತಾ ಕುರು ಸಮಾಶ್ವಾಸ ಯಂದರ್ವ ವಿದ್ಯಾಶಾರದ ಮತ್ತು ಸಕಲ ವಿದ್ಯೆಗಳಲ್ಲಿ ನಿಪುಣನಾದ ನೀನು ಆ ದಕ್ಷಿಣ ನನಗೆ ತನ್ನ ಕನ್ನೆಯನ್ನು ಮೊದಲು ಮಾಡಿ ಕೊಡುವಂತೆ ಕೊಡುವಂತೆ ತಕ್ಕ ಸಂಧಾನವನ್ನು ಮಾಡಿ ಈ ನನ್ನ ಸತೀದೇವಿಯ ವಿರಹವು ಹೋಗುವಂತೆ ಮಾಡಬೇಕು ಅಂತ ಕೇಳ್ತಾನೆ ಶಿವ ಆಗ ಬ್ರಹ್ಮ ಹೇಳ್ತಾನೆ ಇತ್ಯುಧೀರ್ಯ ಮಹಾದೇವ ಸಕಾಶೇ ಪ್ರಜಾಪತೇ ಸರಸ್ ವಿಲೋಕ್ಯಾಶು ವಿಯೋಗವಶಗೋಭವತ್ ಬ್ರಹ್ಮ ಹೇಳ್ತಾನೆ ಹೀಗೆ ನನಗೆ ಹೇಳಿ ಮಹಾದೇವನು ನನ್ನನ್ನು ನನ್ನ ಬಳಿಯಲಿರುವ ಸರಸ್ವತಿಯನ್ನು ನೋಡಿ ಪತಿಪತ್ನಿಯರ ಭಾವವನ್ನು ನೆನೆದು ಮತ್ತಷ್ಟು ಸತೀದೇವಿಯ ವಿರಹದಿಂದ ದುಃಖಿತನಾದ ತೇನಾಹಮಿ ಚಜ್ಞಪ್ತ ಕೃತಕೃತ್ಯೋ ಮುದನ್ವಿ ಪ್ರಾವೋಚಂಚೇತಿ ಜಗತನ್ನಾಥಂ ತಂ ಭಕ್ತವತ್ಸಲಂ ಮದುವೆ ಸಂಧಾನಕ್ಕಾಗಿ ಹೀಗೆ ಶಂಕರ ನನ್ನನ್ನು ವಿಜ್ಞಾಪ ಆಜ್ಞಾಪಿಸಲು ನಾನು ಕೃತಕೃತ್ಯನೆಂದು ತಿಳಿದು ಭಕ್ತವತ್ಸಲನು ಜಗದೆಳುನಾ ಮಹಾದೇವನನ್ನು ಕುರಿತು ಹೀಗೆ ಹೇಳಿದೆ ಬ್ರಹ್ಮೋವಾ ಯದಾಥ ಭಗವಾನ್ ಶಂಭೋ ತದ್ವಿಚಾರ್ಯ ಸುನಿತ್ಯ ದೇವಾಂಥ ಮಮಾ ಅೃಷಭಧ್ವಜೋ ಬ್ರಹ್ಮ ಹೇಳ್ತಾನೆ ಭಗವಂತ ರಾಧೋ ಶಂಕರನೇ ನೀನು ಹೇಳಿದನ್ನು ನಾವು ಮೊದಲೇ ವಿಮರ್ಶಿಸಿ ನಿಶ್ಚಯ ಮಾಡಿದ್ದೇವೆ ನೀನು ಮದುವೆ ಆಗೋದರಲ್ಲಿ ಮುಖ್ಯವಾಗಿ ನನಗೂ ದೇವತೆಗಳಿಗೂ ಸ್ವಾರ್ಥವೂ ಸಿದ್ಧಿಸುವುದು ದಕ್ಷಸ್ತುಭ್ಯಂ ಸುತಾಂ ತ್ವಾಂಚ ಸ್ವಯಮೇವ ಪ್ರದಾತಿ ಅಹಂಚಾಪಿ ವದಿಷ್ಯಾಮಿ ತದ್ವಾಕ್ತ ತತ್ ಸಮಕ್ಷತ ದಕ್ಷ ಪ್ರಜಾಪತಿಯು ಸಹ ತಾನಾಗಿಯೇ ತನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತಾನೆ ನಾನು ಸಹ ನಿನ್ನ ಮಾತುಗಳನ್ನು ಅವನು ಹೇಳಿ ಸಂಧಾನವನ್ನು ನಡೆಸ್ತೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ಇತ್ಯುಧೈರ್ಯಮಹಾದೇವಹಂಶ್ವರಂ ಪ್ರಭುಂ ಆಗಮ್ ದಕ್ಷಿಲ ಸ್ಯಂದನೆ ಅತಿ ವೇಗಿನ ಬ್ರಹ್ಮ ಹೇಳ್ತಾನೆ ಎಲೆ ನಾರದನೇ ಹೀಗೆ ಸರ್ವೇಶ್ವರನಾದ ಮಹಾದೇವನಿಗೆ ಹೇಳಿ ನಾನು ತುಂಬ ವೇಗವಾಗಿ ಹೋಗತಕ್ಕಂತಹ ಹಂಸರಥವನ್ನುೇರಿ ಸಂಧಾನಾರ್ಥವಾಗಿ ದಕ್ಷಿಣ ಮನೆಗೆ ಬಂದೆ ನಾರದ ಉಚ ಪ್ರಾಜ್ಞ ಮಹಾಭಾಗವದನು ವದತಾಂವರ ಸತ್ಯೈ ಗೃಹಗತಾಯ ದಕ್ಷ ಕಿವಮಕರೋ ತತಃ ನಾರದ ಹೇಳ್ತಾನೆ ಆಗ ಕೇಳ್ತಾನೆ ಉತ್ತಮ ವಕ್ತೃ ಪ್ರಾಜ್ಞನೂ ಆದಂತಹ ಬ್ರಹ್ಮನೇ ವಕ್ತಾರ ಹೇಳ್ತಕ್ಕಂಥವನು ಚೆನ್ನಾಗಿ ಹೇಳ್ತಕ್ಕಂಥವನು ಉತ್ತಮ ವಕ್ತೃ ಪಿತೃ ಅಂದರೆ ಪಿತ್ ಪಿತಾ ಅಂತ ಬರ್ತದೆ ಹಾಗೆ ವಕ್ತೃ ಅಂದರೆ ವಕ್ತಾ ವಕ್ತಾ ವಕ್ತಾರು ವಕ್ತಾರಹ ಬಹುವಚನ ವಕ್ತಾರಹ ಅಂತೇಳಿದರೆ ವಕ್ತೃ ಶಬ್ದಕಾರ ಅಂತ ವಕ್ತಾ ಅಂತೇಳಿ ಪ್ರಥಮ ವಿಭಕ್ತಿ ಏಕವಚನ ಬರ್ತದೆ ಹೀಗೆ ಅಂತಹ ಬ್ರಹ್ಮನೇ ಸತಿಯು ಶಿವನಿಂದ ವರವನ್ನು ಪಡೆದು ಮನೆಗೆ ಬಂದ ಮೇಲೆ ದಕ್ಷ ಏನು ಮಾಡಿದ ಅದನ್ನು ಹೇಳು ಮುಂದೇನಾಯಿತು ಬ್ರಹ್ಮೋವಾಚ ಆಗ ನಾರದನ ಪ್ರಶ್ನೆಗೆ ಬ್ರಹ್ಮ ಉತ್ತರ ಕೊಡ್ತಾನೆ ತಪಸ್ತಪ್ವಾವರಂ ಪ್ರಾಪ್ಯ ಮನೋಭಿ ಸತಿ ಗೃಹಂಗತ್ವಾ ಪಿತೃರ್ಮತು ಪ್ರಣಾಮ ಅಕರೋತ್ತದ ಮಹಾತ್ರೇ ಪಿತ್ರೇಧ ತತ್ಸ್ಯಂ ಸೌ ಮಹೇಶ್ವರ ವರ ಪ್ರಾಪ್ಯ ಸ್ವಸಖ್ಯಾೈ ಸತ್ಯಸ್ತುಷ್ಟಾಸ್ತು ಭಕ್ತಿ ಇಲ್ಲೇ ನಾರದನಿ ತಪಸ್ಸನ್ನ ತಾನು ಅಪೇಕ್ಷಿಸಿದ ವರವನ್ನು ಶಿವನಿಂದ ಪಡೆದ ಮೇಲೆ ಶಿವನನ್ನೇ ವರನ್ನ ವರನನ್ನಾಗಿ ಪಡೆಯತಕ್ಕಂತಹ ವರ ಹ್ಞೂ ಅಂತಹ ವರವನ್ನು ಪಡೆದ ಮೇಲೆ ಸತೀದೇವಿ ಮನೆಗೆ ಬಂದು ತನ್ನ ತಂದೆ ತಾಯಿಗಳಿಗೆ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿ ಶಂಕರನ್ನು ಭಕ್ತಿಗೆ ಮೆಚ್ಚಿ ತನ್ನನ್ನು ಪ್ರೀತಿಸಿದ್ದುದನ್ನು ತನ್ನನ್ನೇ ಮದುವೆಯಾಗುತ್ತೇನೆ ಅಂತ ಹೇಳಿ ವರವನ್ನು ಅನುಗ್ರಹಿಸಿದ್ದನ್ನು ತನ್ನ ಮಾತಾಪಿತೃಗಳಿಗೆ ಸಖಿಯ ಮೂಲಕ ತಿಳಿಸ್ತಾಳೆ ಮಾತಾ ಪಿತ ಸರ್ವಂ ವೃತ್ತಾಂತ ಸಖಿ ಮುಖಾತ್ ಆನಂದಂ ಪರಮ ಲೇಭೆ ಚಕ್ರೆ ಚ ಪರಮೋತ್ಸವ ಅವಳ ತಂದೆತಾಯಿಗಳಾದಂತಹ ದಕ್ಷ ವೀರಿಣಿಯರು ದಕ್ಷ ದಕ್ಷನ ಪತ್ನಿ ವೀರಿಣಿ ವೀರಣ ಅಥವಾ ಪಂಚಜನ ಎಂತಕ್ಕಂಥ ಋಷಿಯ ಮಗಳು ವೀರಿಣಿ ಇವರು ದಕ್ಷ ವೀರಿಣಿಯರು ಅಂದರೆ ತಂದೆ ಈ ಸತ್ಯ ತಂದೆ ತಾಯಿಯರು ಸಖಿಯ ಮೂಲಕ ನಡೆದಂತಹ ಸಮಾಚಾರವನ್ನೆಲ್ಲ ತಿಳಿದು ತುಂಬ ಆನಂದವುಳ್ಳವರಾದರು ಮತ್ತು ಆ ಇಷ್ಟಲಾಭಕ್ಕಾಗಿ ಮಹತ್ತರವಾದಂಥ ಉತ್ಸವವನ್ನು ಮಾಡಿದರು ದ್ರವ್ಯಂಧೋ ದ್ವಿಜಾತಿಭ್ಯೋ ಯಥಾಭೀಷ್ಟ ಉದಾರಧೀ ಅನ್ಯೇಭ್ಯಶ್ಚಾಂದೀ ಅನ್ಯೇಭ್ಯಶ್ಚಾಂಧೀನೇಭ್ಯೋ ವೀರಿಣೀ ಚ ಮಹಾಮನಾ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನ ಮಾಡಿದ ದಡ್ಡ ಮನಸ್ಸುಳ್ಳ ವೀರಿಣಿಯೂ ಸಹ ಕಿವುಡರು ಮೂಕರು ಗುರುಡರು ಮುಂತಾದ ಎಲ್ಲರಿಗೂ ಕೂಡ ದೀನರಿಗೆ ಧನವನ್ನು ಕೊಟ್ಟಳು ವೀರ್ಣೀ ತಾಂ ಸಮಿಂಗ್ಯ ಸ್ವಸುತಾಂ ಪ್ರೀತಿವರ್ಧಿನೀ ಮೂದಿತನ ಪ್ರಶಶಂ ಸುರ್ಮುಹುರ್ಮುಹು ಅಲ್ಲದೆ ಆ ವೀರಿಣಿಯು ಪ್ರೀತಿಪಾತ್ರರಾದದನ್ನು ಆತನ ಪುತ್ರಿಯನ್ನು ಆಲಿಂಗಿಸಿ ಶಿರಸ್ಸನ್ನು ಆಘ್ರಾಣಿಸಿ ಸಂತೋಷದಿಂದ ಅವಳನ್ನು ಪುನಃ ಪುನಃ ಪ್ರಶಂಸೆ ಮಾಡಿದ್ಲು ಹೊಗಳಿದ್ದು ಅಥ ದಕ್ಷ ಕಿಯತ್ ಕಿಯತ್ಕಾಲೇ ವ್ಯತೀತೆ ಧರ್ಮವಿತ್ತಮ ಚಿಂತೆಯಮ ಸದೆ ಸುಸುತ ಶಂಭವೇ ಕಥಂ ಬಳಿಕ ಕೆಲವು ಕಾಲ ಕಡೆಯಲಾಗಿ ಧರ್ಮಜ್ಞನಾದಕ್ಷನು ಹೀಗೆ ಚಿಂತಿಸಿದ ನನ್ನ ಪುತ್ರಿಯನ್ನು ಶಂಕರನಿಗೆ ಹೇಗೆ ಮದುವೆ ಮಾಡಿಕೊಡಲಿ ವಿಧಾನ ಹೇಗೆ ವಿಧಿವಿಧಾನಗಳು ಅಂತೇಳಿ ಅವನನ್ನು ಹೇಗೆ ಈಗ ಬರಮಾಡಿಕೊಳ್ಳುವುದು ಇಲ್ಲಿಗೆ ಅಂಥೇಳಿ ಆಗತೋಪಿ ಮಹಾದೇವ ಪ್ರಸನ್ನಸ್ಸಾ ಪುನರೇವ ಕಥಂಸೋಭಿ ಸುತಾರ್ಥೆ ಅತ್ರ ಆಗಮಿಷ್ಯತಿ ಸತೀದೇವಿಯ ಭಕ್ತಿಗೆ ಮೆಚ್ಚಿ ಇಲ್ಲಿಗೆ ಬಂದಿದ್ದು ಆ ಶಿವನು ಯಾವುದನ್ನು ತಿಳಿಸದೆ ತಿರುಗಿ ಹೊರಟು ಹೋಗಿದ್ದಾನೆ ತಿರುಗಿ ನನ್ನ ಪುತ್ರಿಯನ್ನು ಮದುವೆ ಆಗುವುದಕ್ಕಾಗಿ ಅವನು ಇಲ್ಲಿಗೆ ಬರ್ತಾನೋ ಹೇಗೆ ಏನ್ಮಾಡೋದು ಈಗ ಪ್ರಸ್ಥ ಅಪ್ಯೋಥ ಮಯ ಕಶ್ಚಿತ್ ಶಂಭೋರ್ ನಿಕಟಮಂಜಸ ನೈತ್ಯೋ ನ ಗೃಹೀಯ ಅಥವಾ ನನ್ನ ಪುತ್ರಿಯನ್ನು ಮದುವೆಯಾಗುತ್ತೆ ತಿಳಿಸಲು ಯಾವನಾದರೂ ಪುರುಷನನ್ನು ಆ ಶಿವನ ಬಳಿಗೆ ಕಳುಹಿಸಲೇ ಇದು ಯೋಗ್ಯವಲ್ಲ ಅವನು ಒಪ್ಪದಿದ್ದರೆ ನಮ್ಮ ಪ್ರಾರ್ಥನೆ ವ್ಯರ್ಥ ಆಗ್ತದೆ ಅಥವಾ ಆ ಪೂಜಯಿಷ್ಯಾ ತಮೇವ ವೃಷಭಧ್ವಜ್ ಮದೀಯತನಯಾ ಭಕ್ತಿಯ ಸ್ವಯಮೇವ ಯಥಾ ಭವೇತ್ ಅಥವಾ ನನ್ನ ಪುತ್ರಿಯಂತೆ ನಾನೂ ಸಹ ಆ ಭಕ್ತಿಯಿಂದ ಪೂಜಿಸಿ ನನ್ನ ಪುತ್ರಿಯನ್ನು ಅವನು ತಾನಾಗಿಯೇ ಮದುವೆ ಮಾಡಿಕೊಳ್ಳುವಂತೆ ಮಾಡ್ತೇನೆ ತಯುವ ಪೂಜಿತ ಸ್ವಪೀ ವಾಂಕ್ಷರ್ಯ ಪ್ರಯತ್ನತಃ ಶಂಭುರ್ಭವತು ಮದ್ಭರ್ತೆತ್ಯ ದತ್ತವರೆಣ ದ ಸತಿಯು ಸಹ ಶಿವನನ್ನು ಭಕ್ತಿಯಿಂದ ಅರ್ಚಿಸಿ ನನ್ನ ಪತಿಯಾಗಿಂದು ಅವನಿಂದ ವರವನ್ನು ಪ್ರಾರ್ಥಿಸಿದ್ದಾಳೆ ಶಿವನೂ ಸಹ ನಿನ್ನನ್ನು ಮದುವೆಯಾಗುವುದು ಅಂತೇಳಿ ವರವನ್ನು ಕೂಟಿದ್ದಾನೆ ಸತಿಗೆ ಇ ಚಿಂತೆಯ ತಸ ದಕ್ಷನ್ವಹಂ ಉಪಸ್ಥಿತೋಹಂ ಸಹಸಾ ಸರಸ್ವತ್ಯನ್ವಿತಸ್ತನ ಹೀಗೆ ಎಂಬುದಾಗಿ ಆ ದಕ್ಷನು ಚಿಂತಿಸ್ತಾ ಇರುವಾಗ ಆಗ ನಾನು ಅಂದರೆ ಬ್ರಹ್ಮನು ಸರಸ್ವತಿಯೊಡನೆ ಆ ನಾನು ಹೋದೆ ಮಾನ್ ದೃಷ್ಟ್ ಪಿತರ ದಕ್ಷ ಪ್ರಣಮ್ಯವನತಸ್ಥಿ ಆಸನಂಚಮಹ್ಯಂ ಸ್ವಭವಾಯ ತನ್ನ ನನ್ನನ್ನು ನೋಡಿ ದಕ್ಷನು ಶಿರೋವನ್ನು ಬಗ್ಗಿಸಿ ನಮಸ್ಕರಿಸಿ ನನಗೆ ಯೋಗ್ಯವಾದ ಆಸನವನ್ನು ಕೊಟ್ಟ ತೋ ಮಾಂ ಸರ್ವೋಕೇಶ್ ತತ್ರ ಆಗಮನ ಕಾರಣ ದಕ್ಷ್ರಚ ಸಹ ಕ್ಷಿಪ್ರಂ ಚಿಂಥಾಷ್ಟೋಪಿ ಹರ್ಷಿ ಬಳಿಕ ಆ ದಕ್ಷನು ಚಿಂತಾಕುಳನಾಗಿದ್ದರೂ ನೋಡಿ ಸಂತೋಷದಿಂದ ಬಂದಿರುವ ಕಾರಣವೇನೆಂದು ತಿಳಿಯುವುದಕ್ಕಾಗಿ ಪ್ರಶ್ನೆ ಮಾಡ್ತಾನೆ ದಕ್ಷ ತವಾಗಮನೆ ಹೇತುಕಃ ಪ್ರವೇಶ ಸ ಸೃಷ್ಟಿಗೃತ್ ಮಮ ಪರಿ ಸುಪ್ರಸಾದು ಜಗದ್ಗುರು ಪುತ್ರಸ್ನೆಹಾತ್ ಕಾರ್ಯವಶಾತ್ ಅಥವಾ ಲೋಕಕಾರಕ ಮಮ್ಮ ಆಶ್ರಮ ಸಮೃಷ್ಟ ತವ ದಕ್ಷ ಹೇಳ್ತಾನೆ ಒಬ್ಬ್ರಹ್ಮನೇ ನೀನು ಯಾವ ನಿಮಿತ್ತವಾಗಿ ಇಲ್ಲಿಗೆ ಬಂದಿದ್ದೀಯಾ ಜಗದ್ಗುರುವಾದ ನೀನು ನನ್ನ ಮೇಲೆ ಅನುಗ್ರಹವನ್ನು ಇಟ್ಟು ಹೇಳು ಪುತ್ರನ ನನ್ನ ಮೇಲಿನ ವಾತ್ಸಲ್ಯದಿಂದ ಬಂದಿರುವ ಅಥವಾ ಬೇರೆ ಯಾವುದಾದ್ರೂ ಕಾರ್ಯಕ್ಕಾಗಿ ಆಶ್ರಮಕ್ಕೆ ಬಂದಿದೆಯಾ ಹೇಗಾದರೂ ಇರಲಿ ನಿನ್ನ ನಿನ್ನ ದರ್ಶನದಿಂದ ನಾನು ತುಂಬ ಸುಖಿಯಾಗಿದ್ದೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾ ಪೃಷ್ಟ ಸ್ವಪುತ್ರೇಣ ದಕ್ಷೇಣ ಮುನಿ ಸುತ್ತಮ ವಿಹಸನ್ನಭ್ರವಂ ವಾಕ್ಯಂಸ್ಥ ಪ್ರಜಾಪತಿ ಎಲೆ ನಾರದೇ ನನ್ನ ಪುತ್ರನಾದ ದಕ್ಷನು ನನ್ನನ್ನು ಹೀಗೆ ಕೇಳಲು ನಾನು ನಕ್ಕು ಅವನನ್ನು ಸಂತೋಷಪಡಿಸಿದಕ್ಕಾಗಿ ಹೀಗೆ ಹೇಳಿದೆ ಬ್ರಹ್ಮೋವಾ ಶೃಣು ದಕ್ಷ ಯದರ್ಥ ಸಮೀಪ ಆಗತ ತ್ೋಕಿತೇಪೀಪ್ಸೆ ದಕ್ಷಿಣೆ ನಿನ್ನ ಬಳಿಗೆ ನಾನು ಯಾವುದಕ್ಕಾಗಿ ಬಂದಿರುವೆ ಎಂಬುದನ್ನು ಹೇಳ್ತೇನೆ ಕೇಳು ನಿನಗಿಂತಲೂ ಪ್ರಿಯವಾದ ಒಂದು ಕಾರ್ಯವು ನಿನ್ನಿಂದ ಆಗಬೇಕಾಗಿರ್ತದೆ ಆ ಕಾರ್ಯವು ನಿನಗೂ ಇಷ್ಟವಾದದ್ದೇ ನಿನಗಿಂತಲೂ ಪ್ರಿಯವಾದದ್ದು ಒಂದು ಕಾರ್ಯ ಅಂದರೆ ನಿನ್ನಿಂದಲೇ ಆಗಬೇಕಾದಂಥ ಒಂದು ಕಾರ್ಯ ನನಗೆ ಅತ್ಯಂತ ಇಷ್ಟವಾದ ಕಾರ್ಯ ಅದು ಆ ಕಾರ್ಯ ನಿನಗೂ ಇಷ್ಟವಾದದ್ದೇ ಅಂತೇಳಿ ಹೇಳ್ತಾನೆ ತೌ ಪುತ್ರೀ ಸಾರಾಧ್ಯಮಹಾದಗತ್ಪತಿ ಯೋಗರ ಪ್ರಾರ್ಥಿತಯಮುಪ ಶಂಭುನಾದವುತ್ರ್ಯಥಂ ತ್ವಸಮಹಂಧ್ರುವಂ ಪ್ರಸ್ಥಾಪಸ್ಮತ್ಕೃತ್ಯ ಶ್ರೇಯಸ್ತವಧಾರಜ ವರದ ರುದ್ರಸ್ತಾವತ್ ಪ್ರಭತಿ ಶಂಕರ ತ್ವಸುತಿಯೋಗೇನ ನ ಶರ್ಮಲಭತೆಂಜಸ ನಿನ್ನ ಪುತ್ರಿ ಆದ ಸತಿಯು ಜಗತ್ ಪ್ರಭುವಾದ ಮಹೇಶ್ವರನನ್ನು ಆರಾಧಿಸಿ ಯಾವ ವರವು ನಮ್ಮನಿಂದ ಪಡೆದಿದ್ದಾಳೋ ಆ ವರವು ಈಗ ಸಿದ್ಧಿಸುವಂತಹ ಕಾಲ ಒದಗಿ ಬಂದಿದೆ ಕೂಡಿ ಬಂದಿದೆ ಶಂಕರನು ನಿನ್ನ ಪುತ್ರಿಗಾಗಿ ನಿನ್ನ ಬಳಿಗೆ ನನ್ನನ್ನು ಕಳುಹಿಸಿದ್ದಾನೆ ಈ ವಿಷಯದಲ್ಲಿ ಶ್ರೇಯಸ್ಕರವಾದ ಯಾವ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ಹೇಳ್ತೇನೆ ಕೇಳು ಸತೀದೇವಿಗೆ ವರವನ್ನು ಕೊಟ್ಟು ಹೋದ ಮೊದಲುಗೊಂಡು ಅಲ್ಲಿಂದ ಶಂಕರನು ನಿನ್ನ ಪುತ್ರಿಯ ವಿರಹದಿಂದ ದುಃಖಿತನಾಗಿ ಎಲ್ಲಿಯೂ ಸುಖವನ್ನು ಕಾಣದಾದನು ದುಃಖಿತನಾಗಿದ್ದಾನೆ ಅಲಬ್ಧಚ್ಛಿದ್ರಮದನು ಜಿಗಾಯ ಗಿರಿಶನ್ನ ವಯಂ ಸರ್ವೈಹಿ ಪುಷ್ಪಮಯರ್ಬಾಣೈರ್ಯತ್ನಂಕೃಷ ಹಿಂದೆ ಮನ್ಮಥನು ಪುಷ್ಪಮಯವಾದ ಬಾಣಗಳಿಂದ ತುಂಬ ಪ್ರಯಾಸವನ್ನು ಪಟ್ಟರೂ ಸ್ವಲ್ಪವೂ ಅವಕಾಶವನ್ನು ಪಡೆಯದೆ ಶಿವನನ್ನು ಜಯಿಸಲಾರದವನಾಗಿದ್ದ ಸ ಕಾಮಬಾಣವಿದ್ಧ ಪರಿತ್ಯಜ್ಯ ಆತ್ಮಚಿಂತನಂ ಸತೀ ವಿಚಿಂತೆಯನ್ನಾಸ್ತೆ ವ್ಯಾಕುಲ ಪ್ರಾಕೃತೋ ಯಥ ಈಗ ಶಿವನೇ ಮನ್ಮಥ ಬಾಣವಿದ್ಧನಾಗಿ ಆತ್ಮಚಿಂತನೆಯನ್ನು ಬಿಟ್ಟು ಸಾಮಾನ್ಯ ಮನುಷ್ಯನಂತೆ ವಿರಹ ದುಃಖಿತನಾಗಿ ಸತೀ ದೇವಿಯನ್ನು ಚಿಂತಿಸುತ್ತಾ ಇದ್ದಾನೆ ವಿಸ್ಮೃತ್ಯ ಪ್ರಶ್ರುಣೀಂ ಗಣಅಗ್ರೇವಿಗ ಕುವ ಸತೀತ್ಯ ಭಾಷದೇನ ಕೃತಾವೀ ಆ ಶಿವನು ಪ್ರಕೃತವಾದ ಮಾತನ್ನು ಬಿಟ್ಟು ವಿರಹ ದುಃಖಿತನಾಗಿ ಗಣಗಳ ಎದುರಿನಲ್ಲಿ ನನ್ನ ಸತಿ ದೇವಿ ಎಲ್ಲಿ ಎಂದು ಕೇಳ್ತಾ ಇದ್ದಾನೆ ಅದರಂತೆ ಕಾರ್ಯವನ್ನು ಮಾಡು ಮಯ್ವಾಂಿ ಪೂರ್ವ ತ್ವಯ ಚ ಮದನೆಯ ಚೀಚಾಧ್ಯೈರ್ ಮುನಿವರೈತುನಾ ಅಧುನಾ ಸುತ ಎಲೆಯದಕ್ಷಣೆ ನಾನು ನೀನು ಮನ್ಮಥ ಮತ್ತು ಮರೀಚಿ ಮುಂತಾದ ಮುನಿಗಳು ಸಹ ಯಾವುದನ್ನು ಹಿಂದೆ ಇಚ್ಛೆ ಇಷ್ಟಪಟ್ಟಿದ್ದೆವೋ ಅದು ಈಗ ಸಿದ್ಧಿಸಿದಂತಾಗಿದೆ ತ್ವ್ಯಾರಾಧಿತ ಶಂಭು ಸೋಪಿಗೆ ಸ ಸಸ್ಯಾಹ ವಿಚಿಂತನಾತ್ ಪ್ರೇಪ್ಸುರು ವರ್ತತೆ ಹಿಮವದ್ಗಿರವು ನಿನ್ನ ಪುತ್ರಿ ಸತಿಯು ಶಂಕರ್ನ ಸತಿ ಶಂಕರ್ನನ್ನು ಆ ಶಿವನು ಸಹ ಅವಳನ್ನು ಪಡೆಯಬೇಕು ಎಂದು ನಿತ್ಯವೂ ಚಿಂತಿಸ್ತಾ ಇದ್ದಾನೆ ಯಥ ನಾನೇರ್ಭಾವ ಸತ್ನ ವ್ರತ ಶಂಭುರಾರಾಧಿತಸ್ತ ತಥೈವಾರಾಧ್ಯತೆ ಸತೀ ಸತಿಯು ಹೇಗೆ ಶಿವನನ್ನು ಅನೇಕ ವಿಧವಾದ ಭಾವಗಳೆಂದರೂ ಆಯಾಯ ವ್ರತಗಳೆಂದರೂ ಆರಾಧಿಸಿದಳು ಅದರಂತೆ ಆ ಶಿವನೂ ಸಹ ಸತೀ ದೇವಿಯ ನಿತ್ಯವೂ ಆರಾಧಿಸ್ತಾ ಇದ್ದಾನೆ ತಸ್ಮನೆಯ ಸಂಭರ್ತ ಪರಿಕಲ್ಪಿ ತಸ್ಮ ದೇಹ್ಯವಿಂಬ ತಸ್ಮೈ ದೇಹಿ ಅವಿಲಂಬ ತಸ್ಮೈ ದೇಹ್ಯವಿಲಂಬ ಕೃತೇ ಕೃತಕೃತ್ಯತ ಆದ ಕಾರಣ ಅದೇ ದಕ್ಷಿಣ ಶಂಕರನಿಗಾಗಿಯೇ ಜನಿಸಿರ್ತಕ್ಕಂತಹ ಈ ಸತೀದೇವಿಯನ್ನು ಆ ಶಂಕರನಿಗೆ ಮದುವೆ ಮಾಡಿಕೊಡು ಅದರಿಂದ ನೀನು ಕೃತಾರ್ಥನಾಗುವೆ ಕೃತಕೃತ್ಯನಾಗುವೆ ಅಹಂತ ನಾರದೇನ ತ್ವದಾಲಯ ತಸ್ಮೈ ತ್ಮೇನಾಂ ಸಂಯಚ್ಛ ತದರ್ಥೇ ಪರಿಕಲ್ಪಿತಾ ಆ ಶಂಕರದನ್ನು ನಿನ್ನ ಮನೆಗೆ ನಾರದ ಮೂಲಕ ಕರೆ ನಾರದನ ಮೂಲಕ ಕರೆತರ್ತೇನೆ ಅವನಿಗಾಗಿ ನಿಶ್ಚಿತಳಾಗಿರುವ ಈ ನಿನ್ನ ಪುತ್ರಿಯನ್ನು ಮದುವೆ ಮಾಡಿ ಕೊಡು ಅಂತ ಹೇಳ್ತಾನೆ ಬ್ರಹ್ಮೋವಾ ಶುತ್ವಾ ಮಮ ವಚ ಚೇತಿ ಸ ಮೇ ಪುತ್ರೋತಿ ಹರ್ಷಿತ ಯೋಮೇ ವೇತಿ ಮಾಂ ದಕ್ಷ ಉಚ ಬ್ರಹ್ಮ ಹೇಳ್ತಾನೆ ಎಲೆಯಾರದ ನನ್ನ ಪುತ್ರನಾದ ದಕ್ಷನು ಆ ರೀತಿಯಾದ ನನ್ನ ಮಾತುಗಳನ್ನು ಕೇಳಿ ತುಂಬ ಸಂತೋಷಗೊಂಡು ಹಾಗೆ ಆಗಲಿ ಸತೀದೇವಿನ ಶಂಕರ ನಿಮ್ಮನ್ನು ಮಾಡಿಕೊಡ್ತೇನೆ ಅಂತೇಳಿ ಹೇಳ್ತಾನೆ ತತಸ್ತೋಹಮುನೇ ತತ್ರಾಗಮ್ ಅತ್ಯಂತ ಹರ್ಷಿತ ಉತ್ಸುಕೋ ಲೋಕನಿರತೋ ಗಿರೀಶೋ ಯತ್ರ ಸಮುತ್ಥಿತ ಎಲೆಯ ನಾರದನೇ ನಾನು ತುಂಬ ಹರ್ಷಗೊಂಡು ಔತ್ಸುಕ್ಯದಿಂದ ಉತ್ಸಾಹ ಅತಿಶಯದಿಂದ ಪರಮೇಶ್ವರನೊಳಗೆ ಹೋದೆ ಯಾರೋ ಬ್ರಹ್ಮ ಗತೇನಾರದ ದಕ್ಷೋಪಿ ಸದಾರತನಯೋಕ್ಷಿ ಅಭೋತ್ ಪೂರ್ಣ ಕಾಮಸ್ತು ಪೀಯೂಷೈವ ಪೂರಿತೋ ಆಗ ನಾನು ಹೊರಟು ಹೋದಾಗ ಅಲ್ಲಿಂದ ದಕ್ಷ ಪ್ರಜಾಪತಿ ಸಹ ತನ್ನ ಇಷ್ಟಾರ್ಥವು ಕೈಗೂಡಿತು ಅಂತೇಳಿ ತಿಳಿದು ತನ್ನ ಪತ್ನಿ ಮತ್ತು ಪುತ್ರಿಯೊಡನೆ ತುಂಬ ಹರ್ಷಗೊಂಡ ಎಲೇ ನಾರದನಿ ಅಂತೇಳಿ ನಾರದನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದೇನೆ ಬ್ರಹ್ಮ ಇತಿಷ್ಟೇ ಶಿವಮಹಾಪುರಾಣೇ ದ್ವಿತೀಯ ರುದ್ರಸಂಹಿತಾಂ ದ್ವಿತೀಯೇ ಸತೀಖಂಡೇ ಸತೀವರ ಲಾಭೋ ನಾಮ ಸಪ್ತದಶೋಧ್ಯಾ ಇಲ್ಲಿಗೆ ಶಿವಪುರಾಣದ ಎರಡನೇದ ಅಂತ ರುದ್ರಸಹಿತಿಯಲ್ಲಿ ಎರಡನೇ ಖಂಡವಾದ ಸತೀಖಂಡದಲ್ಲಿ ಸತೀವರ ಪ್ರಾಪ್ತಿ ಸತೀವರ ಲಾಭ ಎನ್ನತಕ್ಕಂತಹ ಅಂದರೆ ಸತಿಗೆ ಶಿವನೇ ವರನಾಗಿ ದೊರೆಯುತ್ತಾನೆ ಎನ್ನತಕ್ಕಂತಹ ವರ ಪ್ರಾಪ್ತಿಯಾಯಿತು ಶಿವನಿಂದಲೇ ಎನ್ನತಕ್ಕಂತಹ ಈ ಹದಿನೇಳನೇ ಅಧ್ಯಾಯ ಇಲ್ಲಿಗೆ ಮುಗಿತು ಇನ್ನು ಮುಂದೆ ಹದಿನೆಂಟನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಓಂ ತಕ್ಷತ ಶಿವಾರ್ಪಣ ಮಸ್ತು